ಎಂ ಎ ರಾಮಾನುಜ ಎಂಗಾರ್ಯರು ಅಳಸಿಂಗಾಚಾರ್ಯರು ಎಸ್ ಜಿ ನರಸಿಂಹಾಚಾರ್ಯರ ಹೆಸರು ನೆನಪಿಗೆ ಬಂದಾಗ ಅದನ್ನನುಗೂಡಿ ಬರುವ ಹೆಸರು ಮಂಡ್ಯಂ ಆಜಿ ರಾಮಾನುಜ ಎಂಗಾರ್ಯರದು ಎಸ್ ಜಿ ಎನ್ ಆರ್ ಎನ್ ಎ ಆರ್ ಈ ಮೂವರು ಒಂದು ಗೋಷ್ಠಿ ಎಲ್ಲರೂ ಬಂಧುಗಳು ಮತ್ತು ಎಲ್ಲರೂ ಪ್ರಾಚೀನ ಕನ್ನಡ ಸಾಹಿತ್ಯದ ವಿಷಯದಲ್ಲಿ ಅಭಿಮಾನದಿಂದ ದುಡಿದವರು ರಾಮಾನುಜಯಿಂಗಾರ್ಯರು ಸಾವಿರದ ಎಂಟುನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಮೂವತ್ತೇಳು ಮೈಸೂರಿನಲ್ಲಿ ವೆಸ್ಟ್ಲಿಯನ್ ಮಿಷನ್ ಸ್ಕೂಲ್ನಲ್ಲಿ ಬಹುಕಾಲ ಉಪಾಧ್ಯಾಯರಾಗಿದ್ದರು ಕೆಲವು ಕಾಲ ಸರ್ಕಾರದ ವಿದ್ಯಾ ಇಲಾಖೆಯಲ್ಲಿಯೂ ಕೆಲಸ ಮಾಡಿದರು ರಾಮಾನುಜಯಿಂಗಾರ್ಯರು ಮಾಡಿದ ಮುಖ್ಯ ಕಾರ್ಯವೆಂದರೆ ಕರ್ನಾಟಕ ಕಾವ್ಯ ಸಂಪಾದನೆ ಗ್ರಂಥ ಪುರಸತ್ತು ದೊರೆತಾಗಲೆಲ್ಲ ರಾಮಾನುಜಯಂಗಾರ್ಯರು ಹಳೆಗನ್ನಡ ಗ್ರಂಥ ಭಂಡಾರಗಳಿದ್ದ ಕಡೆ ಸಂಚಾರ ಮಾಡಿ ಹಳೆಯ ತಾಳೆಯೊಲೆಯ ಗ್ರಂಥಗಳನ್ನು ಸಂಪಾದಿಸಿ ಅವುಗಳನ್ನು ವ್ಯಾಸಂಗ ಮಾಡಿ ಅಚ್ಚಿಗೆ ಸಿದ್ಧಪಡಿಸುತ್ತಿದ್ದರು ಇದು ಎಷ್ಟು ಕಷ್ಟದ ಕೆಲಸ ಎಂಚ ಎಂಥ ರೇಜಿಗೆಯ ಕೆಲಸ ಎಂಬುದನ್ನು ಅನುಭವವುಳ್ಳವರು ಮಾತ್ರವೇ ಬಳ್ಳರು ಹಳೆಯ ತಾಳೆ ತಾಳೆಯೊಲೆಗಳು ಒಣಗಿದ ಆಗಿರುತ್ತವೆ. ಮುಟ್ಟಿದರೆ ಮುರಿದು ಹೋಗುವಂತ ಮುರಿದು ಹೋಗುವ ಹಾಗಿರುತ್ತವೆ ಅವುಗಳನ್ನು ನಾಜೂಕಿನಿಂದ ಬಿಡಿಸಿ ಬೇರೆ ಮಾಡಬೇಕು ಆಮೇಲೆ ಅವುಗಳನ್ನು ನೋದುವ ಕೆಲಸ ಪತ್ರಕ್ಕೆ ಸೊಪ್ಪಿನ ರಸವನ್ನು ಸವರಬೇಕು ಆಗ ಅಕ್ಷರಗಳು ಕರಿಯ ರೇಖೆಗಳಲ್ಲಿ ಎದ್ದು ಕಾಣುತ್ತವೆ ಆಮೇಲೆ ಮೋಡಿ ಅಕ್ಷರಗಳ ಸರಪಣಿಯನ್ನು ಬಿಡಿಸುವ ಕಷ್ಟ ಈ ಕಷ್ಟವಂತೂ ಬಹಳ ದೊಡ್ಡದ್ದು ಈ ಕಾಲದ ಜನರಿಗೆ ಅರ್ಥವಾಗುವುದಿಲ್ಲ ತಾಳೆ ಯೋಲಿಯ ಪತ್ರದಲ್ಲಿ ಪದ್ಯಗಳನ್ನು ಪಾದಪಾದಗಳಾಗಿ ಬಿಡಿಸಿರುವುದಿಲ್ಲ ಪದ್ಯಗಳನ್ನೇ ಒಂದರಿಂದೊಂದನ್ನು ಬಿಡಿಸಿರುವುದಿಲ್ಲ ಗ್ರಂಥವೆಲ್ಲ ಒಂದೇ ವಾಕ್ಯವೆಂಬಂತೆ ಮೊದಲನ ಮೊದಲ ಮಾತಿನಿಂದ ಕಡೆಯ ಮಾತಿನವರೆಗೂ ಒಂದೇ ಸರಪಣಿಯಾಗಿ ಬಿಗಿರು ಬಿಗಿದಿರುತ್ತದೆ ಒಂದು ತಾಳೆಯೊಲೆಯ ಒಂದು ಕಡಿಯ ಬರಹವನ್ನು ಓದಲು ಅರ್ಧ ದಿವಸ ಹಿಡಿಸಿದರು ಹೆಚಲ್ಲ. ಇಂಥ ಶ್ರಮದ ಕೆಲಸವನ್ನು ನಿರ್ವಹಿಸಿದರು ರಾಮಾನುಜ ಇಂಗಾರ್ಯರು ಬರೀಯ ಪಾಂಡಿತ್ಯ ಈ ಕೆಲಸಕ್ಕೆ ಸಾರದು ಅದರ ಜೊತೆಗೆ ಉತ್ಸಾಹವು ತಾಳ್ಮೆಯು ಸಹನೆಯು ಅಸಾಮಾನ್ಯವಾದಷ್ಟು ಸೇರಿರಬೇಕು ಅಚ್ಚಿಗೆ ಮೂಲ ಪ್ರತಿಯನ್ನು ಹೊಸದಾಗಿ ಗ್ರಂಥವನ್ನು ರಚಿಸುವುದಕ್ಕಿಂತ ಹೆಚ್ಚಿನ ಶ್ರಮವಿದ್ದಿರಬೇಕೆಂದು ನನಗನ್ನಿಸುತ್ತದೆ ಈ ವ್ಯವಸಾಯದ ಕಷ್ಟದ ಜೊತೆಗೆ ಹಣವನ್ನೊದಗಿಸುವ ಕಷ್ಟ ಮಿಗಿಲಾದದ್ದಾಗಿರಬೇಕು ಈಗ ಏಕೀಕೃತ ಕರ್ನಾಟಕವಾದ ಮೇಲೆ ಕನ್ನಡ ಕಾರ್ಯ ಕಾವ್ಯಗಳಿಗೆ ಎಷ್ಟು ಮಟ್ಟಿನ ಪ್ರೋತ್ಸಾಹವಿದೆ ಎಂಬುದನ್ನು ಬಲ್ಲವರು ಆಗ ಅರವತ್ತು ವರ್ಷಗಳ ಹಿಂದೆ ಎಷ್ಟು ಮಟ್ಟಿನ ಮಹಾಜನ ಪ್ರೋತ್ಸಾಹವಿತ್ತೆಂಬುದನ್ನು ಅಂತಕಾಲದಲ್ಲಿ ಉತ್ಸಾಹ ಉತ್ಸಾಹಗುಂದದೆ ಕರ್ನಾಟಕ ಕಾವ್ಯ ಮಂಜರಿಯನ್ನು ಎಂಎ ರಾಮಾನುಜಯಂಗಾರ್ಯರು ಅಷ್ಟು ದೀರ್ಘಕಾಲ ನಡೆಸಿಕೊಂಡು ಬಂದದ್ದು ಎಂಥ ಮಹಾತ್ಯಾಗದ ಕೆಲಸವೆಂಬುದನ್ನು ಚಿಂತಿಸಿದರೆ ಆಶ್ಚರ್ಯವಾಗುತ್ತದೆ ಹೀಗೆ ಪಟ್ಟ ದ್ರವ್ಯ ಪ್ರಯಾಸವು ಸಾಲದೆಂಬಂತೆ ರಾಮಾನುಜಯಂಗಾರ್ಯರು ಅಂಥ ಹೊರೆ ಇನ್ನೊಂದನ್ನು ಹೊತ್ತುಕೊಂಡರು ಇದು ಕರ್ನಾಟಕ ಕಾವ್ಯಕಲಾನಿಧಿ ಇದರಲ್ಲಿ ಪ್ರಾಚೀನ ಕಾವ್ಯಗಳ ಜೊತೆಗೆ ಕೆಲವು ನವೀನ ಕೃತಿಗಳು ಬಂದವು ಕರ್ನಾಟಕ ಕಾವ್ಯಕಲಾನಿಧಿ ಗ್ರಂಥಮಾಲೆಯಲ್ಲಿ ಸುಮಾರು ಎಪ್ಪತ್ತು ಎಪ್ಪತ್ತೈದಕ್ಕೂ ಹೆಚ್ಚು ಗ್ರಂಥಗಳು ಬೆಳಕನ್ನು ಕಂಡವು ಆ ಬೃಹತ್ ಪ್ರಯತ್ನದಲ್ಲಿ ಎಂ ಎ ರಾಮಾನುಜಯಂಗಾರ್ಯರು ಪಠ್ಯಶ್ರಮ ಅಪಾರ ಆದರೆ ದೇಹಶ್ರಮವನ್ನಾಗಲಿ ಧನವ್ಯಯವನ್ನಾಗಲಿ ಅವರು ಲೆಕ್ಕಿಸಲಿಲ್ಲ ಅನೇಕ ಹಳೆಗನ್ನಡ ನಡುಗನ್ನಡ ಗ್ರಂಥಗಳು ಆಗ ಗ್ರಂಥಮಾಲೆಯಲ್ಲಿ ಮೊದಲು ಭಾಗಭಾಗವಾಗಿಯೂ ಉತ್ತರೋತ್ತರ ಕವಿಕಾವ್ಯ ವಿಚಾರ ವಿಚಾರಾದಿ ವ್ಯಾಸಂಗ ಸಾಮಗ್ರಿಯಿಂದ ಕೂಡಿ ಪ್ರತ್ಯೇಕ ಪುಸ್ತಕ ರೂಪವಾಗಿಯೂ ಪ್ರಕಟಗೊಂಡವು ರನ್ನನ ಗದಾಯುದ್ಧ ನಾಗಚಂದ್ರನ ಮಲ್ಲಿನಾಥ ಪುರಾಣ ನೇಮಿಚಂದ್ರನ ಲೀಲಾವತಿ ಹರಿಹರನ ಗಿರಿಜಾ ಕಲ್ಯಾಣ ಜನ್ನನ ಯಶೋಧರ ಚರಿತ್ರೆ ಆಂಡಯ್ಯನ ಕಬ್ಬಿಗರಗಾವ ಚೌಂಡರಾಯನ ಅಭಿನವ ದಶಕುಮಾರ ಚರಿತೆ ಇವೇ ಮೊದಲಾದ ಕಾವ್ಯ ಗ್ರಂಥಗಳು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಕನಕಜಾಸರ ನಳಚರಿತ್ರೆ ಮಹಾಲಕ್ಷ್ಮಿಯ ರಾಮಪಟ್ಟಾಭಿಷೇಕ ಇತ್ಯಾದಿ ಷಟ್ಪದಿ ಗ್ರಂಥಗಳು ಮುದ್ದಣ್ಣನ ರಾಮಶ್ ರಾಮಾಶ್ವಮೇದ ಮೊದಲಾದ ಗದ್ಯಗ್ರಂಥಗಳು ಕಾವ್ಯಕಲಾನಿಧಿಯಲ್ಲಿ ಪ್ರಕಟವಾದವು ಇವಲ್ಲದೆ ಉದಯಾದಿತ್ಯಾಲಂಕಾರ ನಾಗವರ್ಮನ ಚಂದೋಂಬುದಿ ಮೊದಲಾದ ಲಕ್ಷಣ ಗ್ರಂಥಗಳನ್ನು ಶಬ್ದಸಾರ ನಿಗಂಟು, ಚತುರಾಸ್ಯ ನಿಗಂಟು ಮೊದಲಾದ ನಿಘಂಟುಗಳನ್ನು ಅಪ್ರತಿಮ ವೀರಚರಿತವೆಂಬ ಅಲಂಕಾರ ಗ್ರಂಥವನ್ನು ರಾಮಾನುಜಯಂಗಾರ್ಯರು ಪ್ರಕಾಶಪಡಿಸಿದರು ವೇದಾಂತ ವಿಕಾಸ್ ವಿವೇಕಸಾರವೆಂಬ ಅದ್ವೈತ ಗ್ರಂಥವು ಚಿಕ್ಕದೇವರಾಯ ಭಿನ್ನಪಂ ಎಂಬ ವಿಶ್ವಾದ್ವೈತ ಗ್ರಂಥವು ಅದೇ ಗ್ರಂಥಮಾಲೆಯಲ್ಲಿ ಹೊರಬಂದವು ಎಂಎ ರಾಮಾನುಜಂಗಾರ್ಯರವರೇ ರಚಿಸಿದ ಪ್ರಬಂಧ ಮಂಜರಿಯು ಕವಿಸಮಯಂ ಎಂಬ ರಸಬೋಧಕ ವಿಮರ್ಶೆಯು ಹಲವಾರು ನಾಟಕಗಳ ಗದ್ಯಾನುವಾದಗಳು ಕಾವ್ಯಕಲಾನಿಧಿಯಲ್ಲಿ ಸೇರಿವೆ ಬಾಬಾರವರ ಪ್ರೋತ್ಸಾಹ ಆಗಿರ ವಿದ್ಯಾ ಇಲಾಖೆಯಲ್ಲಿ ಗಣ ಗುಣಗ್ರಹಣಶೀಲರು ಉದಾರಿಗಳು ಅಧಿಕಾರಸ್ಥರಾಗಿದ್ದರು ಅವರಿಗೆಲ್ಲ ಯಜಮಾನರಾಗಿದ್ದವರು ಎಚ್ ಜೆ ಬಾಬಾರವರು ಬಾಬಾರವರನ್ನು ಕುರಿತು ಒಂದು ಅತಿಷೇಧ ಮಾತನ್ನು ಬರೆಯಬೇಕೆಂದೆನಿಸಿದೆ ಇವರು ಹದಿನೆಂಟನೆಯ ವಯಸ್ಸಿನ ವೇಳೆಗೆ ಎಂ ಎ ಪದವಿಯನ್ನು ಸಂಪಾದಿಸಿ ವಿದ್ವಾಂಸರೆಂದು ಹೆಸರು ಗಳಿಸಿದ್ದರು ಅವರು ಪಾರಸಿ ಜನಾಂಗದವರು ಜಗತ್ಪ್ರಸಿದ್ಧರಾದ ಜಂಶೆಡ್ಜಿ ತಾತಾರವರಿಗೆ ಸಮೀಪ ಬಂಧುಗಳು ಇವರನ್ನು ಮೈಸೂರಿಗೆ ಕರೆತಂದ ಕೀರ್ತಿ ಸರ್ ಕೆ ಶೇಷಾದ್ರಯ್ಯರ್ ಅವರಿಗೆ ಇವರು ಮೊದಲು ಮೈಸೂರಿನಲ್ಲಿರುವ ಮಹಾರಾಜ ಕಾಲೇಜಿನ ಅಧ್ಯಾಪಕರಾಗಿಯೂ ಅಧ್ಯಕ್ಷರಾಗಿಯೂ ಇದ್ದರು ಇವರನ್ನು ವಿದ್ಯಾ ಇಲಾಖೆಗೆ ಮುಖ್ಯಸ್ಥರನ್ನಾಗಿ ಮಾಡಿದ ಮೇಲೆ ಸಂಸ್ಥಾನದ ನಾನಾ ಸಂಚಾರ ಮಾಡಿ ಕನ್ನಡದಲ್ಲಿ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದರು ಇವರ ದೇಶ ಸಂಚಾರ ಬಹುಮಟ್ಟಿಗೆ ಬೈಸಿಕಲ್ಲಿನ ಮೇಲೆ ನಮ್ಮ ದೇಶಕ್ಕೆ ಬಂದ ಮೊದಮೊದಲಿನ ಬೈಸುಕ ಇವರು ಉಪಯೋಗಿಸುತ್ತಿದ್ದದ್ದು ಒಂದು ಇವರು ಮುಳಬಾಗಿಲಿಗೆ ಬಂದಿದ್ದರು ಅಲ್ಲಿಯ ಸ್ಕೂಲನ್ನು ಪರಿಕ್ಷೆ ಮಾಡಿದಾಗ ನಾನು ಅಲ್ಲಿ ವಿದ್ಯಾರ್ಥಿಯಾಗಿದ್ದೆ ಆಗಿನ ಒಂದು ಸಂಗತಿ ನನ್ನ ಜ್ಞಾಪಕದಲ್ಲಿ ನಿಂತಿದೆ ಓರಿಯೆಂಟಲ್ ರೀಡರ್ ಎಂಬುದು ನಮಗೆ ಆಗ ಇದ್ದ ಅದರಲ್ಲಿಯ ಒಂದು ಪಾಠ ಸಿಂಹವನ್ನು ಕುರಿತದ್ದು ಬಾಬಾರವರು ಪುಸ್ತಕವನ್ನು ತೆರೆದಾಗ ಆ ಪುಟ ಕಣ್ಣಿಗೆ ಬಿತ್ತು ಅದನ್ನು ಓದು ಎಂದು ಹೇಳಿದರು ಆಗ ಮೆಜೆಸ್ಟಿ ಎಂಬ ಇಂಗ್ಲಿಷ್ ಪದ ಅಲ್ಲಿ ಸಿಕ್ಕಿತು ಆ ಪದಕ್ಕೆ ಕನ್ನಡ ಮಾತು ಏನೆಂದು ಕೇಳಿದರು ನಾನು ನನ್ನ ಪಕ್ಕದಲ್ಲಿದ್ದವನೋ ಗಂಭೀರ ಎಂದು ಹೇಳಿದಂತೆ ಜ್ಞಾಪಕ ಬಾಬಾರವರು ವೈಖರಿ ಎಂದರೆ ಹೇಗಿರುತ್ತದೆ ಎಂದು ಕೇಳಿದರು ಹಾಗೆ ಕೇಳಿ ನಮ್ಮ ಹೆಡ್ ಮಾಸ್ಟರರ ಕಡೆ ತಿರುಗಿದರು ಚಂದ್ರಶೇಖರ ಶಾಸ್ತ್ರಿಗಳವರು ವೈಖರಿ ಎಂದು ಒಂದು ಭಾಷಾ ವಿಶೇಷಕ್ಕೂ ಹೆಸರುಂಟು ಎಂದರು ಬಾಬಾರವರು ಹೌದು ಹೌದು ಆದರೆ ಮಕ್ಕಳಿಗೆ ಪಾಠ ಹೇಳುವಾಗ ರೂಢಿಯ ಅರ್ಥವನ್ನು ಮೊದಲು ಹೇಳಬೇಕು ಎಂದರು ಇದರಿಂದ ತೋರುತ್ತದೆ ಅವರಿಗಿದ್ದ ಕನ್ನಡ ಭಾಷಾ ಪರಿಚಯ ಎಷ್ಟು ನೇರವಾದದ್ದು ಎಂದು ಇನ್ನೊಂದು ಸಂಗತಿ ಹೇಳುತ್ತೇನೆ ಇದು ನನಗೆ ಪ್ರಾಮಾಣಿಕವಾದ ಕಡೆಯಿಂದ ತಿಳಿದು ಬಂದದ್ದು ಕೋಲಾರ ಜಿಲ್ಲೆಯ ಒಂದಾನೊಂದು ಗ್ರಾಮದಲ್ಲಿ ಒಂದು ಸಂಸ್ಕೃತ ಪಾಠಶಾಲೆ ಇತ್ತು ಅದಕ್ಕೆ ಸರಕಾರವು ಸಹಾಯ ಕೊಡುತ್ತಿತ್ತು ಆ ಕಾಲದ ಇನ್ಸ್ಪೆಕ್ಟರು ಆ ಪಾಠಶಾಲೆಯನ್ನು ತನಿಖೆ ಮಾಡಿ ಅದು ತೃಪ್ತಿಕರವಾಗಿ ಕೆಲಸ ನಡೆಸುತ್ತಿಲ್ಲವೆಂದು ಅದಕ್ಕೆ ಸಲ್ಲುತ್ತಿದ್ದ ಸಹಾಯ ದ್ರವ್ಯವನ್ನು ರದ್ದು ಮಾಡಬಹುದೆಂದು ಶಿಫಾರಸು ಮಾಡಿದರು ಇದನ್ನು ಬಾಬಾರವರು ಸರಕಾರಕ್ಕೆ ಕಳಿಸುವ ಸಮಯದಲ್ಲಿ ಅದರ ಮೇಲೆ ತಾವು ಒಂದು ಚಿಟೀ ಟೀಕ್ ಬರೆದರು ಸಹಾಯ ನಿಲ್ಲಿಸತಕ್ಕದ್ದಲ್ಲವೆಂದು ಅವರ ಶಿಫಾರಸು ಆಟಿಕ್ಕೂ ಸ್ವಾರಸ್ಯವುಳ್ಳ ಹೀಗೆ ಇನ್ಸ್ಪೆಕ್ಟರು ಪಾಠಶಾಲೆಯಲ್ಲಿ ವೇಳಾನಿಯಮವಿಲ್ಲವೆಂದು ದುರು ಮಾಡಿದ್ದಾರೆ ಆದರೆ ಸರಕಾರದವರು ಈ ಪಾಠಶಾಲೆಗೆ ಗಡಿಯಾರಗಳನ್ನು ಕೊಟ್ಟಿಲ್ಲ ಹಳ್ಳಿಗರು ಮಾಮೂಲಿನಂತೆ ವೇಳೆ ಇಟ್ಟುಕೊಂಡಿದ್ದಾರೆ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲದ ಇತರರು ಯಾರು ಯಾರೋ ಇರುತ್ತಾರಂತೆ ಇರಲಿ ಆ ಇತರರಿಗೂ ಒಂದೆರಡು ಸಂಸ್ಕೃತ ಶಬ್ದ ಕಿವಿಯ ಮೇಲೆ ಬಿದ್ದರೆ ಅದು ಅವರಿಗೆ ಲಾಭವಲ್ಲದೆ ನಷ್ಟವೇನೂ ಅಲ್ಲ ಅದು ಒಂದು ಬಗೆಯ ವಿದ್ಯಾ ಪ್ರಚಾರವೇ ಶಾಸ್ತ್ರಿಗಳು ಮಧ್ಯಾಹ್ನ ಎರಡು ಗಂಟೆಯಾದರೂ ಪಾಠ ಹೇಳುತ್ತಲೇ ಇರುತ್ತಾರಂತೆ ಹಾಗಿದ್ದರೆ ಒಳ್ಳೆಯದೇ ಆಯಿತಲ್ಲ ಅವರು ವೈದಿಕ ಬ್ರಾಹ್ಮಣರು ಹವ್ಯ ಕವ್ಯ ಕರ್ಮಗಳನ್ನಿಟ್ಟುಕೊಂಡಿದ್ದಾರೆ ಆ ಕರ್ತವ್ಯ ಹೆಚ್ಚಾದಾಗ ಪಾಠವನ್ನು ಸಂಕೋಚ ಮಾಡುವುದಕ್ಕೂ ಬಿಡುವಾಗಿದ್ದಾಗ ಪಾಠ ಬೆಳೆಸುವುದಕ್ಕೂ ಸುರಿಹೋಯಿತು ಈ ದೇಶದಲ್ಲಿ ವಿದ್ಯಾಪ್ರಚಾರ ನಡೆಯಬೇಕೆಂದು ಸರ್ಕಾರಕ್ಕೆ ಅಪೇಕ್ಷೆ ಇದ್ದಲ್ಲಿ ನಾವು ವೈದಿಕ ಬ್ರಾಹ್ಮಣರನ್ನು ತುಂಬ ಕಟ್ಟುನಿಟ್ಟಿನಿಂದ ನೋಡಲಾಗದು ಒಟ್ಟಿನಲ್ಲಿ ಅವರು ನಾಲ್ಕು ಮಂದಿಯನ್ನು ತಯಾರು ಮಾಡುತ್ತಿದ್ದಾರೆಯೇ ಊರಿನ ಜನ ಅವರ ಕೆಲಸದ ವಿಷಯದಲ್ಲಿ ಆದರವಿಟ್ಟುಕೊಂಡಿದ್ದಾರೆಯೇ ಇಷ್ಟೇ ನಮಗಿರುವ ಪ್ರಶ್ನೆ ಈ ಎರಡು ಪ್ರಶ್ನೆಗಳಿಗೂ ಪ್ರಸಕ್ತ ಪಾಠಶಾಲೆಯ ವಿಷಯದಲ್ಲಿ ಬಂದಿರುವ ಉತ್ತರ ಸಮಾಧಾನಕರವಾಗಿದೆ ಆದ್ದರಿಂದ ಸಹಾಯ ದ್ರವ್ಯ ನಿಲ್ಲಿಸತಕ್ಕದ್ದಲ್ಲ ಸುಮಾರು ಸಾವಿರದ ಒಂಬೈನೂರ ಇಸವಿ ಹೆಚ್ ಜೆ ಬಾಬಾರವರು ಯಾವುದೋ ಕಾರಣದಿಂದ ಬಹುಶಃ ತಾತ ವಿಜ್ಞಾನ ಮಂದಿರದ ಕಾರ್ಯಕ್ಕೋಸ್ಕರ ಬೆಂಗಳೂರಿಗೆ ದಯಮಾಡಿ ವೆಸ್ಟರ್ ಹೋಟೆಲಿನಲ್ಲಿ ಇಳಿದುಕೊಂಡಿದ್ದರು ಈ ಸಂದರ್ಭ ಪ್ರೊಫೆಸರ್ ವೆಂಕಟನಾರಾಯಣಪ್ಪನವರಿಗೆ ಹೇಗೋ ತಿಳಿದು ಬಂತು ಅವರು ಉತ್ಸಾಹ ಭರಿತರಾದರು ಆ ಸುಮಾರಿನಲ್ಲಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘವು ಒಂದು ಗ್ರಂಥವನ್ನು ಪ್ರಕಾಶಪಡಿಸುವುದರಲ್ಲಿತ್ತು ವೆಂಕಟನಾರಾಯಣಪ್ಪನವರು ಸಂಘದ ಅಧ್ಯಕ್ಷರು ಸಂಘವು ಪ್ರಕಟಿಸಿ ಪ್ರಕಟಿಸಲಿದ್ದ ಗ್ರಂಥದ ಮೊಟ್ಟ ಮೊದಲನೆಯ ಪ್ರತಿಯನ್ನು ಬಾಬಾ ಸಾಹೇಬರವರಿಗೆ ಸಮರ್ಪಿಸತಕ್ಕದ್ದೆಂದು ವೆಂಕಟನಾರಾಯಣಪ್ಪನವರ ಯೋಚನೆ ಅದನ್ನು ಇತರರು ಅನುಮೋಜಿ ಅನುಮೋದಿಸಿದ್ದು ಸ್ವಾಭಾವಿಕತಾನೇ ಅದರಂತೆ ವೆಂಕಟನಾರಾಯಣಪ್ಪನವರು ವೆಂಕಣ್ಣಯ್ಯನವರು ವಾಸುದೇವಯ್ಯನವರು ನಾನು ವೆಸ್ಟರ್ ಹೋಟೆಲಿಗೆ ಹೋದೆವು ಆಗ ಕಂಡೆ ಬಾಬಾ ಸಾಹೇಬರಿಗೆ ವಾಸುದೇವಯ್ಯನವರ ವಿಷಯದಲ್ಲಿ ಎಷ್ಟು ಗೌರವವೆಂಬುದನ್ನು ವೆಂಕಟರ ನಾರಣಪ್ಪನವರು ಪುಸ್ತಕವನ್ನು ಬಾಬಾ ಸಾಹೇಬರ ಕೈಯಲ್ಲಿಟ್ಟರು ಬಾಬಾರವರು ಗ್ರಂಥವನ್ನು ತೆಗೆದು ಅಲ್ಲಲ್ಲಿ ಓದಿ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದರು ಸಂಘ ಮಾಡುತ್ತಿದ್ದ ಕಾರ್ಯಕ್ಕಾಗಿ ತಮ್ಮ ಅಭಿನಂದನೆ ಹೇಳಿದರು ಬಾಬಾರವರ ಕನ್ನಡ ಅಭಿಮಾನ ಅತಿಶಯವಾದದ್ದು ಬಾಬಾ ಸಾಹೇಬರು ಎಂಎ ರಾಮಾನುಜಯಂಗಾರ್ಯರ ಸಾಹಿತ್ಯ ಕಾರ್ಯದ ವಿಷಯದಲ್ಲಿ ಸಹಾನುಭೂತಿ ತೋರಿದ್ದು ಸ್ವಾಭಾವಿಕವಾಗಿಯೇ ಇದೆ ಬಾಬಾರವರು ಕೊಟ್ಟ ಪ್ರೋತ್ಸಾಹದಿಂದ ಕಾವ್ಯಮಂಜರಿ ಕಾವ್ಯ ಕಲಾನಿಧಿ ಪತ್ರಿಕೆಗಳು ಕೆಲವು ವರ್ಷ ನಡೆಯುವುದು ಸಾಧ್ಯವಾಯಿತು ರಾಮಾನುಜಾಯಂಗಾರ್ಯರನ್ನು ನಾನು ಮೊದಲು ಕಂಡಾಗ ಅವರು ವೃದ್ಧರಾಗಿದ್ದರು ಮೇಲುಕೋಟೆಯ ಶ್ರೀ ತಿರುನಾರಾಯಣ ಸ್ವಾಮಿಯ ಸೇವೆಗಾಗಿ ಅಲ್ಲಿಗೆ ಬಂದಿದ್ದರು ನಾನು ಪ್ರವರ ಹೇಳಿಕೊಂಡ ಮೇಲೆ ತುಂಬಾ ಸ್ನೇಹವಾತ್ಸಲ್ಯದಿಂದ ಮಾತನಾಡಿದರು ಅವರ ಸ್ವಂತ ರಚನೆಗಳಲ್ಲಿ ಎರಡನ್ನು ನಾನು ನೋಡಿದ್ದೇನೆ ಒಂದು ಕವಿ ಸಮಯಂ ಎರಡನೆಯದು ಪ್ರಬಂಧ ಮಂಜರಿ ಈ ಎರಡೂ ಅವರ ಕಾವ್ಯ ಮರ್ಮಜ್ಞಾನಕ್ಕೂ ಭಾಷಾಪಟುತ್ವಕ್ಕೂ ವಿಷಯ ಶೋಧನಾಶೀಲತೆಗೂ ನಿದರ್ಶನಗಳಾಗಿವೆ ಕನ್ನಡ ದೇಶದ ವಿದ್ಯಾಧಿಕಾರಿ ಪ್ರಪಂಚದಲ್ಲಿಯೂ ವಾಚಿಕ ವರ್ಗದಲ್ಲಿಯೂ ಗುಣಪರಾಶ್ಮಶನವಿದ್ದರೆ ಆ ಗ್ರಂಥಗಳು ನಾಲ್ಕಾರು ಬಾರಿ ಪುನರ್ಮೃದ್ ಮುದ್ರಿತವಾಗಿರುತ್ತಿದ್ದವು ಅಳಸಿಂಗಾಚಾರ್ಯರು ಇದೇ ವರ್ಗಕ್ಕೆ ಸೇರಿದ ಮತ್ತೊಬ್ಬ ಕನ್ನಡ ಸಾಹಿತಿಗಳು ದೇವಶಿಖಾಮಣಿ ಅಳಸಿಂಗಾಚಾರ್ಯರು ಇವರು ಬರೆದ ಚೆಲ್ವನಾರಾಯಣ ಶತಕಂ ಎಂಬ ಪದ್ಯ ಗ್ರಂಥವು ನನಗೆ ತುಂಬಾ ಪ್ರಿಯವಾದದ್ದು ಅದರ ಶೈಲಿ ಸೊಗಸಾದದ್ದು ನಾನು ಅದರಿಂದ ಮೋಹಿತನಾಗಿ ಅವರನ್ನು ಕಣ್ಣಾರೆ ನೋಡಬೇಕೆಂದು ಬಹುಕಾಲ ಪ್ರಯತ್ನ ಪಟ್ಟೆ ಆಯೋಗ ದೊರೆತದ್ದು ಮೇಲುಕೋಟೆಯಲ್ಲಿ ನಾನು ಅಲ್ಲಿಗೆ ಎರಡನೆಯ ಸಾರಿಯೋ ಮೂರನೆಯ ಸಾರಿಯೋ ಹೋಗಿದ್ದಾಗ ಆಚಾರ್ಯರು ವೃದ್ಧರಾಗಿ ಕೊಂಚ ದುರ್ಬಲರಾಗಿದ್ದರು ಅಲ್ಲಿಯ ದೇವಸ್ಥಾನದಲ್ಲಿ ಅವರು ಸ್ವಂತವಾಗಿ ತುಳಸಿ ಅರ್ಚನೆ ಮಾಡಿಸುತ್ತಿದ್ದರು ಆಚಾರ್ಯರು ತುಂಬಾ ವಿನಯಶೀಲರು ಮನೋವಾಕಾಯಗಳಲ್ಲಿ ಸದೈವೈಷ್ಣವರಾಗಿದ್ದರು ಭಗವಚ್ ಚರಣತ್ವ ವಿದ್ಯಾಭಿಮಾನ ಸತ್ಕಾವ್ಯೋಪಾಸನೆ ಇವೆಲ್ಲ ಅವರ ನಡೆನುಡಿಗಳಲ್ಲಿ ಎದ್ದು ಕಾಣುತ್ತಿದ್ದವು ಆಚಾರ್ಯರ ಸ್ವಪ್ನವಾಸವದತ್ತ ಪಂಚರಾತ್ರಗಳ ಅನುವಾದಗಳು ಅವರ ಕಾವ್ಯರಸಜ್ಞತೆಯನ್ನು ಎತ್ತಿ ತೋರಿಸುತ್ತವೆ ಅವರು ಮೊದಲು ಮೈಸೂರಿನಲ್ಲಿ ಉಪಾಧ್ಯಾಯರಾಗಿದ್ದರು ಅಲ್ಲಿಂದ ಮದರಾಸಿಗೆ ತೆರಳಿದ ಬಳಿಕ ಅಲ್ಲಿಯ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಪಂಡಿತರಾಗಿದ್ದರು ಆಗ ಅವರು ಕನ್ನಡ ಸಾಹಿತ್ಯಕ್ಕೂ ಕನ್ನಡ ಜಲತೆಗೂ ಒಂದು ಮಹೋಪಕಾರವನ್ನು ಮಾಡುವದು ಸಾಧ್ಯವಾಯಿತು ಶ್ರೀಮದ್ ರಾಮಾಯಣ ಶ್ರೀಮದ್ ಮಹಾಭಾರತ ಶ್ರೀಮದ್ ಭಾಗವತ ಸಂಸ್ಕೃತ ಸಾಹಿತ್ಯ ಭಂಡಾರದ ಈ ಪ್ರಸಿದ್ಧ ರತ್ನತ್ರಯವನ್ನು ಹರಸಿಂಗಾಚಾರ್ಯರು ಕನ್ನಡಕ್ಕೆ ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ ಅವರ ಭಾಷಾಂತರವು ಪ್ರಮಾಣಭೂತವಾದದ್ದು ಗ್ರಂಥ ಪಂಡಿತ ಸಮ್ಮತವಾದದ್ದಾಗಿ ವಿಷಯದ ಗಾಂಭೀರ್ಯಕ್ಕೆ ತಕ್ಕಂತಿದೆ ಕನ್ನಡದಲ್ಲಿ ವಚನ ರೂಪದ ರಾಮಾಯಣ ಭಾರತ ಭಾಗವತಗಳು ಜನರಿಗೆ ದೊರೆಯದೇ ಇದ್ದ ಕಾಲದಲ್ಲಿ ನರಸಿಂಹಾಚಾರ್ಯರ ಭಾಷಾಂತರಗಳು ಪ್ರಕಟವಾದದ್ದರಿಂದ ಜನಕ್ಕೆ ಒಂದು ನಿಧಿ ದೊರಕಿದಂತಾಯಿತು ಶ ವಾಸುದೇವಯ್ಯನವರು ಆರ್ ನರಸಿಂಹಾಚಾರ್ಯರ ಹೆಸರನ್ನೆತ್ತಿದೊಡನೆಯೇ ಶ ವಾಸುದೇವಯ್ಯನವರ ಹೆಸರು ನೆನಪಿನ ಮೇಲಕ್ಕೆ ಬರುತ್ತದೆ ಅವರಿಬ್ಬರು ಸಭೆ ಸಮಾರಂಭಗಳಿಗೆ ಜೊತೆಯಾಗಿ ಬರುತ್ತಿದ್ದರು ಜೊತೆಯಲ್ಲಿ ಕೂಡುತ್ತಿದ್ದರು ಅತಿಶಯವಾದ ಪ್ರೇಮ ಗೌರವಗಳಿದ್ದವು ಅವರಿಬ್ಬರ ನಡುವೆ ಹುದ್ದೆಯಲ್ಲಿ ವ್ಯತ್ಯಾಸವಿತ್ತು ವಾಸುದೇವಯ್ಯನವರು ವಿದ್ಯಾಪ್ರಚಾರ ಇಲಾಖೆಯ ಆಫೀಸಿನ ಮ್ಯಾನೇಜರ್ ಆಗಿದ್ದು ನಿವೃತ್ತರಾಗಿದ್ದರು ವ್ಯಾಕರಣಾದಿ ಶಾಸ್ತ್ರ ಪಾಂಡಿತ್ಯದಲ್ಲಿಯೂ ಇಬ್ಬರಿಗೂ ವ್ಯತ್ಯಾಸವಿತ್ತು ಆದರೆ ನರಸಿಂಹಾಚಾರ್ಯರು ಈ ವ್ಯತ್ಯಾಸಗಳನ್ನು ನೆನಪಿನಲ್ಲಿರಿಸಿಕೊಂಡಿದ್ದಂತೆ ಒಂದು ಕ್ಷಣ ಮಾತ್ರವು ಎಂದು ಯಾರಿಗೂ ತೋರಿರಲಿಲ್ಲ ಸಮಾನಕಂದರಂತೆಯೇ ಇದ್ದರು ಎಸ್ ಜಿ ನರಸಿಂಹಾಚಾರ್ಯರು ಎಂಎ ರಾಮಾನುಜಯಂಗಾರ್ಯರು ರಾ ನರಸಿಂಹಾಚಾರ್ಯರು ದೇ ಅಳಸಿಂಹಾಚಾರ್ಯರು ಇವರುಗಳ ಮನೆ ತಮಿಳು ಅವರು ಮಂಡ್ಯಂ ಶ್ರೀವೈಷ್ಣವ ಬ್ರಾಹ್ಮಣ ಪಂಗಡದವರು ಚ ವಾಸುದೇವಯ್ಯನವರು ಎಚ್ ವಿ ನಶು ನಂಜುಂಡಯ್ಯನವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಟಿ ಎಸ್ ವೆಂಕಟಯ್ಯನವರು ಇವರುಗಳ ಮನೆ ಮಾತು ವಾಸುದೇವಯ್ಯನವರನ್ನು ಕುರಿತು ನಾನು ಬೇರೆ ಕಡೆ ಒಂದೆರಡು ಸಲ ಪ್ರಸ್ತಾವ ಮಾಡಿದ್ದೇನೆ ಆದರೂ ಅವರನ್ನು ಕುರಿತು ಸಾಕಷ್ಟು ಹೇಳಿದ್ದೇನೆಂದು ನನಗನ್ನಿಸಿಲ್ಲ ಅವರ ಮಹಿಮೆ ಅಷ್ಟು ಗರವಾದದ್ದು ಮತ್ತು ಬಹುಮುಖ್ಯವಾದದ್ದು ವ್ಯಕ್ತಿ ಜೀವನ ಕಲಾಕೃತಿ ಒಂದು ಕಲಾಕೃತಿಗೂ ಅದರ ಕರ್ತನಿಗೂ ಆಂತರಂಗಿಕವಾದ ಕಾರ್ಯಕಾರಣ ಸಂಬಂಧ ಉಂಟೆ ಈ ವಿಚಾರದಲ್ಲಿ ವಿಪುಲವಾಗಿ ಚರ್ಚೆ ನಡೆದಿದೆ ಕಲಾಕರ್ತನ ಜೀವನ ಇಂಥದ್ದಾದರೆ ನಮಗೇನು ಅವನು ಕೊಳಕನಾಗಲಿ ಕುಡುಕನಾಗಲಿ ಕೆಟ್ಟವನಾಗಲಿ ಕುಲಗೇಡಿಯಾಗಲಿ ಅದು ನಮಗೆ ಪ್ರಸಕ್ತವಾದ ವಿಷಯವಲ್ಲ ನಮಗೆ ಪ್ರಸಕ್ತವಾಗಿರತಕ್ಕದ್ದು ಅವನ ಕೃತಿ ಅವನ ಕೃತಿ ನಮಗೆ ಆದರೆ ಅವನ ಅಂತರ್ಗೃಹ ಜೀವನವನ್ನು ನಾವು ಗಳಿಸಬೇಕಾಗಿಲ್ಲ ಹೀಗೆಂಬುದು ಒಂದು ವಾದ ಇದಕ್ಕೆ ಪ್ರತಿಯಾದದ್ದು ಇನ್ನೊಂದು ವಾದ ಚಿತ್ರ ಚೆನ್ನಾಗಿ ಬರೆದರೇನು ಹಾಡು ಚೆನ್ನಾಗಿ ಹಾಡಿದರೇನು ಕಥೆಯ ಸ್ವಾರಸ್ಯವುಳ್ಳದ್ದಾದರೇನು ಇದೆಲ್ಲ ಸೊಗಸಿರಬಹುದು ಆದರೆ ಮನೆಯ ಜೀವನ ಹೊಲಸಾಗಿದ್ದರೆ ಅಂಥವನ ಕಥಾ ಕಲಾಕೃತಿಗೆ ಹೆಚ್ಚು ಬೆಲೆ ಸಲ್ಲಲಾರದು ಇದು ಒಂದು ವಾದ ಈ ವಾದಗಳಲ್ಲಿ ಒಂದು ಭಾಗವನ್ನು ಸಾಮಾನ್ಯ ಕಲಾಕೃತಿಯ ವಿಷಯದಲ್ಲಿ ಒಪ್ಪಿದರೂ ಒಪ್ಪಬಹುದು ಕಲಾಕೃತಿಯಲ್ಲಿ ಎರಡು ಜಾತಿಗಳುಂಟು ಒಂದು ಸಮಾನ ಮನೋರಂಜನೆಯದು ಇನ್ನೊಂದು ಜೀವಸ್ಪರ್ಶಿಯಾದದ್ದು ಮನೋರಂಜನೆ ಪ್ರಧಾನವಾದ ಕಲಾಕೃತಿಯ ಕರ್ತನು ಮಡಿಯವನೋ ಮೈಲಿಗೆಯವನೋ ಅದು ನಮಗೆ ಅಷ್ಟು ಆದರೆ ಯಾವ ಕೃತಿಯಿಂದ ನಾವು ಒಂದು ಜೀವ ಪರಿಷ್ಕರಣವನ್ನು ಅಪೇಕ್ಷಿಸುತ್ತೇವೋ ಆ ಕಲಾಕೃತಿಯನ್ನು ರಚಿಸಿದವನು ತಪಸ್ವಿಯಾಗಿರಬೇಕು ಮೇಘ ಸಂದೇಶವನ್ನು ಬರೆದವನು ಎಂಥವನೋ ನಾವು ಕೇಳಬೇಕಾಗಿಲ್ಲ ಆದರೆ ರಾಮಾಯಣವನ್ನು ಬರೆದಾತನು ವಾಲ್ಮೀಕಿರ್ ಭಗವಾನ್ ಋಷಿಶಿ ಈ ನನ್ನ ಅಭಿಪ್ರಾಯವನ್ನೊಪ್ಪುವವರು ವಾಸುದೇವಯ್ಯನವರ ವ್ಯಕ್ತಿ ಜೀವನಕ್ಕೂ ಅವರ ಗ್ರಂಥಕ್ಕೂ ಇರುವ ಸಾಮೀಪ್ಯಕ್ಕೆ ನಿದರ್ಶನ ಕಾಣುವರು ಒಂದು ಪರಿಶುದ್ಧವಾದ ಜೀವನದ ಕುಸುಮ ಸೌರಭವೇ ಆರ್ಯಕೀರ್ತಿ ಭೀಷ್ಮಚರಿತೆಗಳಂಥ ಗ್ರಂಥ ಲೇಖಕಲ ರೇಖಕರ ಅಂತರಂಗ ಧ್ಯೇಯಗಳು ತತ್ವನಿಷ್ಠೆಗೂಗಳು ಅವರ ಗ್ರಂಥಗಳಲ್ಲಿ ಹೊರಹೊಮ್ಮಿರುತ್ತವೆ ಆರ್ಯಕೀರ್ತಿ ಆರ್ಯಕೀರ್ತಿ ಗ್ರಂಥ ಮೊದಲು ಪ್ರಕಟವಾದದ್ದು ನನ್ನ ಬಾಲ್ಯಕ್ಕೆ ಹಿಂದೆಯೇ ಎಂದು ತೋರುತ್ತದೆ ಮೊದಲ ಸಾರಿ ಅದನ್ನು ಓದಿದವರ ಮನಸ್ಸಿನ ಮೇಲೆ ಅದರ ವಾಕ್ಯ ಪ್ರಭಾವವು ಒಂದು ಅದ್ಭುತವೆಂದು ತೋರಿರಬೇಕು ಬಹುಮಂದಿ ಆ ಶೈಲಿಗೆ ಮನೆ ಸೊತ್ತು ಅದನ್ನನುಕರಿಸಲು ಪ್ರಯತ್ನ ಮಾಡಿದರು ನಾನು ಕೆಲವು ವರ್ಷಗಳ ಕಾಲ ವಿದ್ಯಾ ಪಂಡಿತ ಪರೀಕ್ಷೆಯಲ್ಲಿ ಪರೀಕ್ಷಕನಾಗಿದ್ದೆ ಆಗಿನ ಪ್ರಬಂಧ ರಚನೆಯ ಪರೀಕ್ಷೆಯಲ್ಲಿ ಒಪ್ಪಿಸಲಾಗದ ಹತ್ತಾರು ಪ್ರಬಂಧಗಳನ್ನು ನೋಡಿದ್ದೇನೆ ಇತರ ಸಂಘ ಸಂಸ್ಥೆಗಳು ಏರ್ಪಡಿಸಿದ ಅನೇಕ ಪ್ರಬಂಧ ಲೇಖನ ಸ್ಪರ್ಧೆಗಳಲ್ಲಿಯೂ ಭಾಷಣ ಸ್ಪರ್ಧೆಗಳಲ್ಲಿಯೂ ತೀರ್ಪುಗಾರನಾಗಿ ಕೆಲಸ ಮಾಡಿದ್ದೇನೆ ಈ ನನ್ನ ಅನುಭವಗಳಲ್ಲಿ ನನಗೆ ಚೆನ್ನಾಗಿ ಕಣ್ಣಿಗೆ ಬಂದಿದೆ ವಾಸುದೇವಯ್ಯನವರ ಶೈಲಿ ಬಹುಜನರ ಮನಸ್ಸನ್ನು ಹಿಡಿದಿದೆ ಎಂದು ಸ್ವದೇಶಿ ಪ್ರೀತಿಯನ್ನು ಗುರುತರ ಧರ್ಮವೆಂದೆಣಿಸಿ ಇದು ಆರ್ಯಕೀರ್ತಿಯ ಪ್ರಾರಂಭ ವಾಕ್ಯ ಎಷ್ಟೋ ಜನ ಇದನ್ನು ತಮ್ಮ ಲೇಖನ ಭಾಷಣಗಳಲ್ಲಿ ಬಳಸಿದ್ದಾರೆ ಕೆಲವರು ಉಂಡುಂಡೆಯಾಗಿ ಕೆಲವರು ಚೂರು ಚೂರಾಗಿ ಇಂಥ ಅನುಕರಣೆ ಸ್ವಾಭಾವಿಕವಾದದ್ದು ಅದನ್ನು ನಾನು ಒಂದು ದೋಷವೆನ್ನರಾರೆ ಅದೇ ಕಲಿತುಕೊಳ್ಳುವ ದಾರಿ ಹೀಗೆ ವಾಸುದೇವಯ್ಯನವರು ಕನ್ನಡ ವಚನ ಶೈಲಿಗೂ ಮಾದರಿಯಾಗಿದ್ದಾರೆ ಕನ್ನಡ ಅವರು ರಚಿಸಿದ ಗ್ರಂಥಗಳಲ್ಲಿ ಅತಿ ಮುಖ್ಯವಾದದ್ದಾಗಿ ಈಚೆಗೆ ಸರಕಾರದ ಆಧರಣೆಯನ್ನು ಕಳೆದುಕೊಂಡಿರುವ ಪುಸ್ತಕ ಕನ್ನಡ ಬಾಲಬೋಧೆ ಈ ಪುಸ್ತಕವನ್ನು ಪಾಠಶಾಲೆಯ ಉಪಯೋಗದಿಂದ ತಪ್ಪಿಸಿದ್ದು ಭಾಷಾ ಮೂಲದಲ್ಲಿ ಕೊಡಲಿಟ್ಟಂತಾಗಿದೆ ಯಾರ ಮೇಲಿನ ದ್ವೇಷಾಸೂಯಗಳೋ ಇನ್ನಾರ ಮೇಲೋ ಬಿದ್ದು ನಷ್ಟವು ದೇಶದ ಬಾಲ ವಿದ್ಯಾರ್ಥಿಗಳಿಗೂ ಭಾಷೆಗೂ ತಪ್ಪದ್ದಾಗಿದೆ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಮೊದಮೊದಲಿನ ಬಿ ಎ ಪದವೀಧರರಲ್ಲಿ ಶ್ರೀನಿವಾಸ ರಾಯರೆಂಬುವರೊಬ್ಬರಿ ಎಂಬುವರೊಬ್ಬರು ಇವರು ಕೆಲವು ಕಾಲ ಉಪಾಧ್ಯಾಯರಾಗಿದ್ದು ಬಳಿಕ ಬಿ ಪಾಸ್ ಮಾಡಿ ನೆಲ್ಲೂರಿನಲ್ಲಿ ವಕೀಲರಾಗಿದ್ದರು ಮೊದಮೊದಲಿನ ಕನ್ನಡ ಬಾಲಬೋಧೆಯನ್ನು ರಚಿಸಿದವರಲ್ಲಿ ಒಂದು ಭಾಗದ ಲೇಖಕರು ಈ ಶ್ರೀನಿವಾಸರಾಯರು ಇನ್ನೊಂದು ಭಾಗದ ಲೇಖಕರು ವಾಸುದೇವಯ್ಯನವರು ಈ ಬಾಲಬೋಧೆಗಳನ್ನು ಮೂಲಗೆ ತಳ್ಳಿದ್ದಕ್ಕೆ ಯಾರು ಜವಾಬ್ದಾರರೋ ಅವರು ಯಾರಾದರಾಗಲಿ ಅವರು ಅವಶ್ಯವಾದದ್ದನ್ನು ಮಾಡಿದವರಲ್ಲ ಹಿತಕರವಾದದ್ದನ್ನು ಮಾಡಿದವರೂ ಅಲ್ಲ ಆ ಕಾರಣವಾಗಿ ಮಲ್ಲಿಗೆಯನ್ನು ಆಚೆಗೆ ನುಕ್ಕಿ ಅದರ ಜಾಗದಲ್ಲಿ ಲಾಂಟಾನ ಹೂವನ್ನು ತಂಡಿತ್ತವರು ಶುದ್ಧ ಭಾಷಾಭಿಮಾನಿಗಳು ವಾಸುದೇವಯ್ಯನವರ ಬಾಲಬೋಧೆಯನ್ನು ಎಸ್ ಜಿ ನರಸಿಂಹಾಚಾರ್ಯರ ಪದ್ಯ ಸಂಗ್ರಹ ಪದ್ಯಸಾರಗಳನ್ನು ವಿದ್ಯಾ ಇಲಾಖೆಯಲ್ಲಿ ಅವಶ್ಯ ಪಠ್ಯ ಪುಸ್ತಕಗಳಾಗುವಂತೆ ನಾನು ಕೈಮುಗಿದು ಬೇಡುತ್ತೇನೆ ಮಿತ್ರವರ್ಗ ವಾಸುದೇವಯ್ಯನವರು ವಿಶ್ವೇಶ್ವರಯ್ಯನವರಿಗೆ ಮೇಷ್ಟರಾಗಿದ್ದರಂತೆ ವಿಶ್ವೇಶ್ವರಯ್ಯನವರು ಆಗಾಗ ಅವರ ಮನೆಗೆ ಹೋಗಿ ಯೋಗಕ್ಷೇಮ ವಿಚಾರಿಸಿಕೊಂಡು ಬರುತ್ತಿದ್ದರು ನನ್ನನ್ನು ಒಂದೆರಡು ಸಲ ಕೇಳಿದ್ದು ಜ್ಞಾಪಕವಿದೆ ವಾಸುದೇವಯ್ಯನವರು ಹೇಗಿದ್ದಾರೆಂದು ವಿದ್ಯಾ ಇಲಾಖೆಯ ಅಧ್ಯಕ್ಷರಾಗಿ ವಾಸುದೇವಯ್ಯನವರಿಗೆ ಮೇಲಧಿಕಾರಿಯಾಗಿದ್ದ ಎಚ್ ಜೆ ಬಾಬಾರವರು ವಾಸುದೇವಯ್ಯನವರಲ್ಲಿಟ್ಟಿದ್ದ ಪ್ರೀತಿ ಗೌರವಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಬಾಬಾ ಸಾಹೇಬರು ವಾಸುದೇವಯ್ಯನವರ ಜನ್ಮದಿನವನ್ನು ಗುರುತು ಮಾಡಿಸಿ ಮಾಡಿರಿಸಿಕೊಂಡು ಪ್ರತಿ ವರ್ಷವೂ ಆ ದಿವಸ ಅವರ ಕೈಗೆ ತಲುಪುವಂತೆ ಒಂದು ನೂರು ರೂಪಾಯಿಗಳನ್ನು ಕಳುಹಿಸುತ್ತಿದ್ದರಂತೆ ಸರ್ ಎನ್ ಕೃಷ್ಣರಾಯರವರಿಗೂ ವಾಸುದೇವಯ್ಯನವರಲ್ಲಿ ತುಂಬ ಭಕ್ತಿ ಇತ್ತು ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದ ಬಿ ದಾಸಪ್ಪನವರಿಗೂ ನನಗೂ ಗುರು ಭಾವನೆ ಇತ್ತು ಭಾನುವಾರ ಭಾನುವಾರವೂ ಮಧ್ಯಾಹ್ನ ಎರಡು ಗಂಟೆಗೆ ನಾನು ದಾಸಪ್ಪನವರ ಮನೆಗೆ ಹೋಗಬೇಕು ತಿಂಡಿ ಕಾಫಿ ಆದ ಮೇಲೆ ನಿಂದಲೋ ಗಿಬ್ಬಣ್ಣನ ಚರಿತ್ರ ಗ್ರಂಥದಿಂದಲೋ ಕೆಲವು ಭಾಗವನ್ನು ನಾನು ಅವರಿಗೆ ಓದಬೇಕು ಅದು ನಾಲ್ಕು ನಾಲ್ಕೂವರೆ ಗಂಟೆಯವರೆಗೆ ಬಳಿಕ ನಾವಿಬ್ಬರೂ ಅವರ ಗಾಡಿಯಲ್ಲಿ ಮಲ್ಲೇಶ್ವರಕ್ಕೆ ವಾಸುದೇವಯ್ಯನವರ ಮನೆಗೆ ಹೋಗಬೇಕು ಅಲ್ಲಿ ಸಂಜೆ ಆರು ಆರೂವರೆ ಗಂಟೆಯವರೆಗೆ ವಾಸುದೇವಯ್ಯನವರ ಮನೆಯಲ್ಲಿ ಕುರ್ಚಿ ಸೋಫಾ ಮೊದಲಾದ ಪರಿಕರಗಳಿಗೆ ಅಭಾವ ನಾವು ಸಾಮಾನ್ಯವಾಗಿ ಮನಿಯ ಪೂರ್ವ ಪಾರ್ಶ್ವದಲ್ಲಿದ್ದ ಖಾಲಿ ಜಾಗದಲ್ಲಿ ಯಾವುದೋ ಗಿಡಗಳ ನೆರಳಿನಲ್ಲಿ ಬಟ್ಟೆಯೊಗೆಯುವ ಬಂಡೆಗಳ ಮೇಲೆಯೋ ಕಲ್ಲು ದಿಮ್ಮಿಗಳ ಮೇಲೆಯೋ ಕೂಡುತ್ತಿದ್ದೆವು ವಾಸುದೇವಯ್ಯನವರಿಗೆ ಅತ್ಯಂತ ಪ್ರಿಯರಾದ ಚೀಫ್ ಇಂಜಿನಿಯರ್ ಶರಬೋಜಯಂಗಾರ್ಯರು ಇರುತ್ತಿದ್ದರು ಎಂ ಕೃಷ್ಣರಾಯರು ಆಗಾಗ ನಮ್ಮೊಡನೆ ಸೇರುತ್ತಿದ್ದ ಅಲ್ಲಿ ಹೀಗೆ ಐದಾರು ಮಂದಿ ಮಾತುಕತೆಯಲ್ಲಿ ಕಾಲ ಕಳೆಯುತ್ತಿದ್ದೆವು ವಾಸುದೇವಯ್ಯನವರು ಪ್ರಾಸ್ತವಿಕವಾಗಿ ಭಾರತದಿಂದಲೋ ಭಾಗವತದಿಂದಲೋ ಒಂದೆರಡು ಪದ್ಯ ಉದಾಹರಿಸಿ ನಮ್ಮ ಮಾತಿಗೆ ಕಳೆ ಕೊಡುತ್ತಿದ್ದರು ವಾಸುದೇವಯ್ಯನವರು ಬಹುಮಾತಿನವರಲ್ಲ ಸಂದರ್ಭಕ್ಕೆ ತಕ್ಕಂತೆ ಮಿತವಾಗಿ ಒಂದೆರಡು ಮಾತು ಮಾತನಾಡುವರು ಪ್ರಸಕ್ತಿ ವಿಷಯದಲ್ಲಿ ಅಡಗಿದ ತತ್ವದ ಮೇಲೆ ಅವರ ಗಮನ ಕಡೆಯ ದಿನಗಳು ವಾಸುದೇವಯ್ಯನವರ ಅವಸಾನ ದಿನಕ್ಕೆ ಸುಮಾರು ಒಂದು ತಿಂಗಳ ಹಿಂದೆ ಅವರ ಮನೆಗೆ ಹೋಗಿದ್ದೆ ಅವರು ಮಲಗಿದ್ದ ಮಂಚದ ಮೇಲೆ ತಾವು ಸ್ವಲ್ಪ ಹಿಂದಕ್ಕೆ ಸರಿದು ಅಲ್ಲಿಯವರಿಗೆ ಅಂಟಿಕೊಂಡಂತೆ ಹತ್ತಿರ ಕುಳಿತುಕೊಳ್ಳುವಂತೆ ಹೇಳಿದರು ಅವರಿಗೆ ಸೊಂಬತ್ತರ ಮೇಲಾಗಿತ್ತು ವಯಸ್ಸು ಮೈಯೆಲ್ಲ ತಲೆಯಿಂದ ಕಾರಿನವರೆಗೂ ಆಗತಾನೆ ತೊಳೆದಂತೆ ಚೊಕ್ಕವಾಗಿತ್ತು ಅವರ ಮೈ ಚಿನ್ನದ ಬಣ್ಣ ಮನಸ್ಸಿಗೆ ಉದ್ರೇಕವಾದಾಗ ಅದು ಅಬ್ಬರಂಜಿ ಬಣ್ಣಕ್ಕೆ ತಿರುಗುವುದು ಕೊಳಕಿನ ಸೂಚನೆ ಮೈಮೇಲಾಗಲಿ ಮೇಲಾಗಲಿ ಬಟ್ಟೆಗಳ ಮೇಲಾಗಲಿ ರವೆಯಷ್ಟು ಇರಲಿಲ್ಲ ಶುಭ್ರವಾಗಿ ತೇಜೋ ವಿಶಿಷ್ಟವಾಗಿದ್ದ ಮೂರ್ತಿ ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು ನಾನು ಒಂದು ಸಾಹಸ ಮಾಡಿದೆ ನಿಮಗೆ ಕಾಲ ಹೇಗೆ ಕಳೆಯುತ್ತದೆ ಎಂದು ಕೇಳಿದೆ ಅವರು ಹೇಳಿದರು ಅದೇನು ಕಷ್ಟ ರಾತ್ರಿಯೆಲ್ಲ ಆಗಾಗ ಎಚ್ಚರವಾಗುತ್ತದೆ ಆಗ ಗಡಿಯಾರದ ಸದ್ದು ಕೇಳಿಸುತ್ತದೆ ನಾಲ್ಕು ಗಂಟೆ ಹೊಡೆದಾಗ ಓಹೋ ಇನ್ನೇನು ಕಾಫಿ ಬಂದಿತ್ತು ಎಂದುಕೊಳ್ಳುತ್ತೇನೆ ಒಂದೆರಡು ಕ್ಷಣ ದೇವರ ಸ್ಮರಣೆ ಮಾಡುವ ಹೊತ್ತಿಗೆ ಯಾರಾದರೊಬ್ಬರು ಬಿಸಿ ನೀರು ತರುತ್ತಾರೆ ಬಚ್ಚಲವರೆಗೆ ಕರೆದುಕೊಂಡು ಹೋಗುತ್ತಾರೆ ಮುಖ ಮೇಲೆ ಬಿಸಿ ಬಿಸಿ ಕಾಫಿ ಹತ್ತು ನಿಮಿಷ ಸುಧಾರಿಸಿಕೊಂಡು ಬಳಿಕ ಶ್ರೀ ವಿಷ್ಣು ಸಹಸ್ರನಾಮ ಹೇಳುತ್ತೇನೆ ಅಲ್ಲಿಗೆ ಆರು ಗಂಟೆಯಾಗುತ್ತದೆ ಆಮೇಲೆ ಆದಿತ್ಯ ಹೃದಯ ಹೇಳುತ್ತೇನೆ ಅಷ್ಟರೊಳಗೆ ಮನೆಯವರು ಬಂದು ವಿಚಾರಿಸಿಕೊಳ್ಳುತ್ತಾರೆ ಬಳಿಕ ಸ್ನಾನ ಆ ವೇಳೆಗೆ ಏಳುವರೆ ಎಂಟು ಆಗುತ್ತದೆ ಅನಂತರ ಹಾಸಿಗೆಯ ಮೇಲೆ ಮಲಗಿಕೊಂಡೇ ಸಂಧ್ಯಾ ವಂದನೆ ಹೇಳಿ ಒಂದು ನೂರು ಮಾಡುತ್ತೇನೆ ಕುಳಿತು ಸಂಧ್ಯಾ ಮಾಡಲಾರೆ ಈ ದುರ್ಬಲ ಸಂಧ್ಯಾ ಮುಗಿಯುವ ವೇಳೆಗೆ ಇನ್ನೊಂದು ಕಾಫಿ ಬರುತ್ತದೆ ಈ ಏನು ಅಡಿಗೆ ಎಂದು ವಿಚಾರಿಸುತ್ತೇನೆ ಬಾಯಿ ಚಪ್ಪರಿಸಿಕೊಂಡು ಊಟದ ಹೊತ್ತಿನವರೆಗೂ ಪಾಕ ಪರಿಟವಣೆಗಳ ಯೋಚನೆ ಅಷ್ಟರಲ್ಲಿ ನಮ್ಮ ಶ್ರಭೋಜಯಂಗಾರ್ಯರು ಬೇರೆ ಸ್ನೇಹಿತರೋ ಬರುತ್ತಾರೆ ಹನ್ನೊಂದು ಗಂಟೆಯವರೆಗೆ ಮಾತುಕತೆ ನಡೆಯುತ್ತದೆ ಆಮೇಲೆ ಊಟ ಊಟವಾದ ಮೇಲೆ ಪಕ್ಕದ ಕೊಠಡಿಯಲ್ಲಿರುವ ಪುಡಿ ಒಂದು ಚಮಚದಷ್ಟು ಬಾಯಲ್ಲಿ ಹಾಕಿಕೊಂಡು ನೀರು ಕುಡಿಯುವುದು ಇದು ಜೀರ್ಣಕ್ಕಾಗಿ ಆಮೇಲೆ ಹತ್ತು ಹದಿನೈದು ನಿಮಿಷ ಬಿಟ್ಟು ಇನ್ನೊಂದು ಪುಡಿ ಇದು ಮೂಲವ್ಯಾಧಿಯ ಉಪಶಮನಕ್ಕಾಗಿ ಆಮೇಲೆ ಅರ್ಧ ಮುಕ್ಕಾಲು ಗಂಟೆ ವಿಶ್ರಾಂತಿ ಸುಮಾರು ಒಂದು ಗಂಟೆಗೆ ಎಚ್ಚರವಾಗುತ್ತದೆ ಆಗ ಮಹಾಭಾರತದಿಂದ ಎರಡು ಮೂರು ಸಂಧಿ ಹೇಳಿಕೊಳ್ಳುವುದು ಸ್ತೋತ್ರ ಪಾಠ ಹೇಳುವುದು ಮೂರು ಗಂಟೆ ಸುಮಾರಿಗೆ ಸ್ವಲ್ಪ ಕಾಫಿ ಅಥವಾ ನೀರು ಆ ವೇಳೆಗೆ ಸ್ನೇಹಿತರು ಬರುತ್ತಾರೆ ಆ ಸುದ್ದಿ ಈ ಸುದ್ದಿ ತರುತ್ತಾರೆ ಸಂಜೆ ಆರು ಗಂಟೆಯವರೆಗೂ ಹೀಗೆ ಕಾಲ ಕಳೆಯುತ್ತದೆ ಬಳಿಕ ಸಾಯಂ ಸಂಧ್ಯಾ ಒಂದನೆಯ ನೆಪ ಹಸಿವಾದರೆ ಒಂದು ಬಟ್ಟಲು ಹಾಲು ಆಗದಿದ್ದರೆ ಒಂದು ಲೋಟ ನೀರು ಮತ್ತೆ ಕಣ್ಣು ಮುಚ್ಚುವುದು ನಿದ್ರೆ ಬಂದಷ್ಟು ಬರಲಿ ಬಾರದಿದ್ದಾಗ ನಾನು ತಿಂದಿರುವ ತಿಂಡಿಗಳನ್ನು ಕುರಿತು ಧ್ಯಾನ ಮಾಡಿ ಬಾಯಿ ಚಪ್ಪರಿಸುವುದು ಮಾರನೆಯ ದಿನ ಸಿಕ್ಕಬಹುದಾದ ತಿಂಡಿತೀರ್ಥಗಳನ್ನು ಕುರಿತು ಚಿಂತಿಸಿ ಸಂತೋಷಪಡುವುದು ಇವೆರಡೂ ಬೇಸರವಾದರೆ ಇದ್ದೇ ಇದೆ ರಾಮಕೃಷ್ಣ ಗೋವಿಂದ ಹೀಗೆ ಕಳೆಯುತ್ತಿದೆ ಸ್ವಾಮಿ ಕಾಲ ಅವರು ನಗುತ್ತಿದ್ದರು ಕೇಳಿದವರಿಗೂ ನಗು ಬಂತು ವಾಸುದೇವಯ್ಯನವರ ಜ್ಞಾಪಕ ಶಕ್ತಿ ಕಡೆಯವರೆಗೂ ಕುಗ್ಗದೆ ಮಂಕು ಕರಿಯ ಕವಿಯದೆ ನಾನು ಹೊರಡಲು ಅಪ್ಪಣೆ ಬೇಡಿ ಎದ್ದೆ ಅವರು ಹೊರಡಬೇಕೆ ಎಂದರು ನಾನು ಒಂದು ವಾರ ಬಿಟ್ಟು ಮತ್ತೆ ಬರುವುದಾಗಿ ಹೇಳಿ ಹೊರಟೆ ಹದಿನೈದು ಇಪ್ಪತ್ತು ದಿನಗಳಾದ ಮೇಲೆ ಅವರ ಮೊಮ್ಮಗ ಒಬ್ಬಾತ ನನ್ನ ಮನೆಗೆ ಬಂದು ನೀವು ತಾತನಿಗೆ ಹೇಳಿದ್ದರಂತೆ ಮತ್ತೆ ಬರುತ್ತೇನೆಂದು ಹದಿನೈದು ದಿವಸವಾಯಿತು ಎಂದು ಅವರು ಜ್ಞಾಪಕ ಮಾಡಿಕೊಂಡರು ನಿಮಗೆ ತಿಳಿಸಬೇಕೆಂದು ಹೇಳಿದರು ಎಂದ ಈ ಮಾತು ನನ್ನನ್ನು ಎಚ್ಚರಿಸಿತು ನಾನು ಆ ದಿನವೇ ಮಧ್ಯಾಹ್ನ ಮಧ್ಯಾಹ್ನದ ಮೇಲೆ ಅವರ ಅವರಲ್ಲಿಗೆ ಹೋದೆ ಆ ಹದಿನೈದು ದಿನದಲ್ಲಿ ಅವರ ಸ್ಥಿತಿಯಲ್ಲಿ ಯಾವ ವ್ಯತ್ಯಾಸವೂ ನನಗೆ ಕಾಣಿಸಲಿಲ್ಲ ಈ ಸಾರಿಯು ಮಾತು ಕೊಂಚ ಕಡಿಮೆಯಾಗಿತ್ತು ನಾನು ಹದಿನೈದು ಇಪ್ಪತ್ತು ನಿಮಿಷ ಇದ್ದು ಹೊರಟು ಬಂದೆ ಅನಂತರ ಐದಾರು ದಿವಸಕ್ಕೆ ಅವರ ಕಾಲ ಮುಗಿಯಿತು ನಿಸ್ಪೃಹತೆ ವಾಸುದೇವಯ್ಯನವರ ನಿಸ್ಪೃಹತೆಯ ವಿಷಯದಲ್ಲಿ ನಾನು ಅನೇಕ ಉದಾಹರಣೆಗಳನ್ನು ಕೇಳಿದ್ದೇನೆ ಅವರದು ಭಾರಿ ಕುಟುಂಬ ಬಂದು ಬಳಗ ಹೆಚ್ಚಾಗಿದ್ದರು ಎಲ್ಲರ ಭಾರವನ್ನು ಅವರೇ ಹೊತ್ತಿದ್ದರು ಒಂದು ಸಾರಿ ಯಾವುದೋ ಗೃಹ ಒಬ್ಬ ವೈಶ್ಯ ಸಾಹುಕಾರನಲ್ಲಿ ಎರಡು ಸಾವಿರ ರೂಪಾಯಿ ಸಾಲ ತೆಗೆದು ತಮ್ಮ ಮನೆಯನ್ನು ಆಧಾರ ಮಾಡಿಕೊಟ್ಟಿದ್ದರು ನಾಲ್ಕೈದು ವರ್ಷ ಕಳೆದ ಮೇಲೆ ವಾಸುದೇವಯ್ಯನವರಿಗೆ ಆ ಸಾಲ ತೀರಿಸಬೇಕೆಂದು ಮನಸ್ಸು ಬಂದಿತು ಬಾಬಾ ಸಾಹೇಬರು ಒಂದಾನೊಂದು ಟಾಟಾ ಕಂಪನಿಯಲ್ಲಿ ಅವರಿಗೆ ಕೊಡಿಸಿದ್ದ ಷೇರುಗಳನ್ನು ಮಾರಿ ಆ ವೈಶ್ಯ ಸಾಹುಕಾರನಲ್ಲಿಗೆ ತೆಗೆದುಕೊಂಡು ಆತ ನಾನೇನು ನಿಮ್ಮನ್ನು ಅವಸರ ಪಡಿಸಲಿಲ್ಲವಲ್ಲ ಎಂದು ಉಪಚಾರ ನೋಡಿದ ವಾಸುದೇವಯ್ಯನವರು ಋಣ ತೀರಿಸುವುದು ನನ್ನ ಕರ್ತವ್ಯ ಅವಸರ ಪಡಿಸದೇ ಇರುವುದು ನಿಮ್ಮ ಒಳ್ಳೆಯತನ ನೀವು ಒಳ್ಳೆಯವರೆಂದು ನಾನು ಕರ್ತವ್ಯ ಮರೆಯತಕ್ಕದ್ದಲ್ಲ ಬಡ್ಡಿ ಎಷ್ಟಾಗಿರಬಹುದು ಎಂದು ಕೇಳಿ ಆತ ಹೇಳಿದಂತೆ ಎರಡು ಸಾವಿರದ ರೂಪಾಯಿಗಳನ್ನು ಪಾವತಿ ಮಾಡಿದರು ಆತ ಅವರಲ್ಲಿ ಅತ್ಯಂತ ಗೌರವ ಒಂದು ತಟ್ಟೆಯಲ್ಲಿ ತಾಂಬೂಲವನ್ನೆರಿಸಿ ಅದರಲ್ಲಿ ಬಡ್ಡಿ ಎಂಟುನೂರು ಅದನ್ನು ಸ್ವೀಕರಿಸಬೇಕೆಂದು ಬೆಳಿಕೊಂಡ ಮನೋ ದಾ ದಾಡಿಯ ವಾಸುದೇವಯ್ಯನವರು ಹೇಳಿದ ಸಂಗತಿಗಳಲ್ಲಿ ಇನ್ನೊಂದು ಸಂಗತಿ ಅವರನ್ನು ಬಾಲ್ಯದಲ್ಲಿ ಬೆಳೆಸಿದವರು ಅವರ ಅತ್ತಿಗೆಯಂತೆ ತಮ್ಮ ತಾಯಿ ತಿರಿ ಹೋಗಿದ್ದದರಿಂದ ಆ ಅತ್ತಿಗೆಯೇ ತಾಯಿಯಾಗಿದ್ದರು ಈಕೆ ಮುದುಕಿ ತನಗೆ ಅವಸಾನ ಕಾಲ ಸಮೀಪಿಸಿದಾಗ ಆಕೆ ವಾಸುದೇವಯ್ಯನವರನ್ನು ಬಳಿಗೆ ಕರೆದು ಕೇಳಿದರು ಅಪ್ಪ ನನಗೆ ಒಂದು ಉಪಕಾರ ಮಾಡುತ್ತೀಯ ವಾಸುದೇವಯ್ಯನವರು ಅಮ್ಮ ನನ್ನ ಬದುಕೆಲ್ಲ ನಿನ್ನದು ನಾನು ಏನು ಮಾಡಿದರೆ ನೀನು ತೋರಿಸುವ ಅಭಿಮಾನ ವಾತ್ಸಲ್ಯಗಳ ಋಣ ತೀದಿ ನೀನು ಏನು ಹೇಳಿದರೆ ಅದನ್ನು ಮಾಡಲು ನಾವೆಲ್ಲಾ ಸಿದ್ಧರಾಗಿದ್ದೇವೆ ವಾಸುದೇವಯ್ಯನವರಿಗೂ ಅಲ್ಲಿದ್ದ ಇತರರಿಗೂ ಕಣ್ಣುಗಳಲ್ಲಿ ನೀರು ತುಂಬಿತು ಆಕೆ ಅಷ್ಟು ಯಾತನೆ ಪಡುತ್ತಿದ್ದರು ಆಕೆ ಹೇಳಿದರು ಅಪ್ಪ ನಾಳೆ ಗೋಕುಲ ಅಷ್ಟಮಿ ನಾನಾದರೂ ಹೇಳಲಾರೆ ಸ್ನಾನವಿಲ್ಲ ಪೂಜೆ ಪೂಜೆಯಿಲ್ಲ ಹೀಗೆ ಬಿದ್ದಿದ್ದೇನೆ ನಾಳೆ ನನ್ನ ಹೊಟ್ಟೆಯಲ್ಲಿ ಸಂಕಟ ಇನ್ನೂ ಹೆಚ್ಚಬಹುದು ನೀವು ಯಾರು ಅದಕ್ಕೋಸ್ಕರ ಕನಿಕರ ಪಟ್ಟು ನನಗೆ ಹಾಲನ್ನೋ ಹಣ್ಣನ್ನೋ ಬಾಯಿಗೆ ಹಾಕಬಾರದು ನಾಳೆ ಬೆಳಿಗ್ಗೆ ನಾನು ಬದುಕಿದ್ದರೆ ಸ್ನಾನ ಮಾಡಿಸಿ ದೇವರ ತೀರ್ಥ ಬಾಯಿಗೆ ಹಾಕಿರಿ ಅಷ್ಟೇ ನನಗೆ ಬೇಕಾದದ್ದು ಪೂರ್ವಿಕರ ಮನೋದಾರ್ಢ್ಯಕ್ಕೆ ಉದಾಹರಣೆಯಾಗಿ ವಾಸುದೇವಯ್ಯನವರು ಇದನ್ನು ಹೇಳಿದರು ಇಂಥ ಮನೋದಾರ್ಢ್ಯವನ್ನು ಪವಿತ್ರ ಪ್ರಜ್ಞೆಯನ್ನು ಕಂಡು ಅನುಭವಿಸಿದ್ದವರು ಭೀಷ್ಮಚರಿತೆಯನ್ನು ಬರೆಯುವುದರಲ್ಲಿ ಉತ್ಸುಕರಾದದ್ದು ಸ್ವಾಭಾವಿಕವೇ ಆಗಿದೆ ಒಳ್ಳೆಯ ಬದುಕಿನಿಂದ ಒಳ್ಳೆಯ ಗ್ರಂಥ ಭಗವದ್ಗೀತೆಯ ಹನ್ನೆರಡನೆಯ ಅಧ್ಯಾಯದ ಅದ್ವೇಷ ಸರ್ವಭೂತಾನಾಂತ್ ಮೈತ್ರ ಕರುಣ ಯುವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮೀ ಇತ್ಯಾದಿ ಶ್ಲೋಕಗಳು ವಾಸುದೇವಯ್ಯನವರಿಗೆ ಅನ್ವಯಿಸುವಂತೆ ಅನ್ವಾ ಅಯಾರ್ಹರಾದ ಮಹಾಪುರುಷರು ಲೋಕದಲ್ಲಿ ಬೇರೆ ಯಾರಿದ್ದಾರೋ ನಾನರಿಯೇ ವಾಸುದೇವಯ್ಯನವರಿಗೆ ಪರಮಪ್ರಿಯವಾಗಿದ್ದ ಗ್ರಂಥ ಕುಮಾರವ್ಯಾಸ ಭಾರತ ಅದರ ಪದ್ಯ ವಾಸುದೇವಯ್ಯನವರನ್ನೇ ಕುರಿತ ಕುರಿತದೆಂದೆನಿಸುತ್ತದೆ ಬೈಯರಾರನನು ಬಯ್ಯರಾರನು ರನು ಬಯ್ಯ ಕೇಳವರು ಅಯ್ಯ ಕೋಳಿರೆಂದೆನಂತಲೀವರು ಪ್ರಿಯವಚನವಾ ನುಡಿವರಾರೋ ದೊಡೆಯು ಮನ್ನಿಸುತ್ತ ಮಯ್ಯ ಮರೆವರು ಆತ್ಮಚಿಂತೆಯ ಲೋಯಯ್ಯನೇ ಕಂಡೆರೆದು ಮುಚ್ಚುತ್ತ ಲಯ್ಯನೆನಿಪರು ಜಗಕ್ಕೆ ಇದು ಸಾಧುಗಳ ಗುಣವೆಂದ